ಮತ್ತಾಯನ್ನು ಬರೆದ ಸುವಾರ್ತೆ ಯೇಸುಕ್ರಿಸ್ತನ ವಂಶಾವಳಿಯು ಆತನು ದಾವೀದನ ವಂಶದವನು ದಾವೀದನು ಅಬ್ರಹಾಮನ ವಂಶದವನು ಅಬ್ರಹಾಮನು ಇಸಾಕನನ್ನು ಪಡೆದನು ಇಸಾಕನು ಯಾಕೋಬನನ್ನು ಪಡೆದನು ಯಾಕೋಬನು ಇಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು ಇಹೂದನು ತಾಮರಳಲ್ಲಿ ಪೆರಚನನ್ನು ಜಹರನನ್ನು ಪಡೆದನು ಪೆರಚನು ಹೆಚ್ರೋನನ್ನು ಪಡೆದನು ಹೆಚ್ರೋನನು ಅರಾಮನನ್ನು ಪಡೆದನು ಅರಾಮನು ಅಮೀನಾದಾಬನನ್ನು ಪಡೆದನು ಅಮೀನಾದಾಬನು ನಹಶೋನನ್ನು ಪಡೆದನು ನಹಶೋನನು ಸಲ್ಮೋನನ್ನು ಪಡೆದನು ಸಲ್ಮೋನನು ರಾಹಬಳಲ್ಲಿ ಬೋವಜನನ್ನು ಪಡೆದನು ಬೋವಜನು ರೂತಳಲ್ಲಿ ಓಬೇದನನ್ನು ಪಡೆದನು ಓಬೇದನು ಇಷೆಯನನ್ನು ಪಡೆದನು ಇಷೆಯನು ಅರಸನಾದ ದಾವಿದನನ್ನು ಪಡೆದನು ದಾವೀದನು ಊರಿಯನ ಹೆಂಡತಿಯಾಗಿದ್ದವಳಲ್ಲಿ ಸೊಲ್ಮೋನನ್ನು ಪಡೆದನು ಸೊಲೋಮೋನನು ರೆಹಬ್ಬಾಮನನ್ನು ಪಡೆದನು ರೆಹಬ್ಬಾಮನು ಅಬಿಯನನ್ನು ಪಡೆದನು ಅಬಿಯನು ಆಸನನ್ನು ಪಡೆದನು ಆಸನು ಯಹೋಶಾಪಾಠನನ್ನು ಪಡೆದನು ಯಹೋಶಾಪಾಠನು ಯಹೋರಾಮನನ್ನು ಪಡೆದನು ಯಹೋರಾಮನು ಉಜ್ಜಿಯನನ್ನು ಪಡೆದನು ಉಜ್ಜಿಯನು ಯೋತಾಮನನ್ನು ಪಡೆದನು ಯೋತಾಮನು ಅಹಾಜನನ್ನು ಪಡೆದನು ಅಹಾಜನು ಹಿಜ್ಕಿಯನನ್ನು ಪಡೆದನು ಹಿಜ್ಕಿಯನು ಮನಸ್ಸೆಯನ್ನು ಪಡೆದನು ಮನಸ್ಸೆಯು ಆಮೋನನನ್ನು ಪಡೆದನು ಆಮೋನನು ಯೋಶಿಯನನ್ನು ಪಡೆದನು ಪ್ರಜೆಯು ಬಾಬಲಿಗೆ ಸೆರೆ ಹೋದ ಸಮಯದಲ್ಲಿ ಯೋಶಿಯನು ಯಕೂನ್ಯನನ್ನು ಅವನ ಅಣ್ಣ ಮಂದಿರನ್ನು ಪಡೆದನು ಬಾಬಲಿಗೆ ಸೆರೆ ಮೇಲೆ ಯಕುನ್ಯನು ಶೇಯಲ್ತಿಯಲನನ್ನು ಪಡೆದನು ಶೇಯಲ್ತಿಯಲನು ಜರುಬ್ಬಾಬೆಲನನ್ನು ಪಡೆದನು ಜರುಬ್ಬಾಬೆಲನು ಅಭಿಹೂದನನ್ನು ಪಡೆದನು ಅಭಿಹೂದನು ಯಲ್ಯಕೀಮನನ್ನು ಪಡೆದನು ಯಲ್ಯಕೀಮನು ಅಜೋರನನ್ನು ಪಡೆದನು ಅಜೋರನು ಸದೋಕನನ್ನು ಪಡೆದನು ಸದೋಕನು ಅಕೀಮನನ್ನು ಪಡೆದನು ಅಕೀಮನು ಎಲಿಹೂದನನ್ನು ಪಡೆದನು ಎಲಿಹೂದನು ಎಲಿಯಾಜರನ್ನು ಪಡೆದನು ಎಲಿಯಾಜರನು ಮತ್ತಾನನನ್ನು ಪಡೆದನು ಮತ್ತಾನನು ಯಾಕೋಬನನ್ನು ಪಡೆದನು ಯಾಕೋಬನು ಮರಿಯಳ ಗಂಡನಾದ ಯೋಸೆಫನನ್ನು ಪಡೆದನು ಈ ಮರಿಯಳಲ್ಲಿ ಕ್ರಿಸ್ತನೆಂಬಸು ಹುಟ್ಟಿದನು ಹೀಗೆ ಅಬ್ರಹಾಮನಿಂದ ದಿದನವರೆಗೂ ಒಟ್ಟು ಹದಿನಾಲ್ಕು ತಲೆಗಳು ದಾವೀದ ಮೊದಲುಗೊಂಡು ಬಾಬೆಲಿಗೆ ಸೆರೆ ಹೋಗುವವರೆಗೂ ಹದಿನಾಲ್ಕು ತಲೆಗಳು ಬಾಬೆಲಿಗೆ ಸೆರೆ ಹೋದಂದಿನಿಂದ ಕ್ರಿಸ್ತನವರೆಗೂ ಹದಿನಾಲ್ಕು ತಲೆಗಳು ಜನನವು ಏಸುಕ್ರಿಸ್ತನ ಜನನವು ಹೇಗಾಯಿತೆಂದರೆ ಆತನ ತಾಯಿಯಾದ ಮರಿಯಳನ್ನು ಯೋಸೆಫನಿಗೆ ನಿಶ್ಚಯ ಮಾಡಿದಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮದಿಂದ ಬಸುರಾಗಿದ್ದದ್ದು ತಿಳಿದು ಆದರೆ ಆಕೆಯ ಗಂಡನಾದ ಯೋಸೆಫನು ಸಜ್ಜನನಾಗಿದ್ದು ಆಕಿಯನ್ನು ಬೈಡಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕಿಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಎಲೆ ಯೋಸೆಫನೆ ದಾವಿದನ ವಂಶದವನೇ ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಆ ಮಾತು ಏನೆಂದರೆ ಇಗೋ ಒಬ್ಬ ಕನ್ನಿಗೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆತನಿಗೆ ಇಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಆಗ ಯೋಸೆಫನು ನಿದ್ದೆ ತಿಳಿದೆದ್ದು ಕತ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಅರಿಯಲಿಲ್ಲ ಮಗುವಿಗೆ ಏಸುವೆಂದು ಹೆಸರಿಟ್ಟನು